ಹರಿ ಓೇಶಿ ದಂ ಪುನರ ಶಂಕರಾಚಾರ್ಯ ಕೇಶವಂ ಪಾತರಾಯಣಂ ಸೂತ್ರ ವಂದೇ ಭಗವಂತೋ ಪುನಃಪುನೃತಿಪುರ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶ್ರೀ ಆದಿಶಂಕರ ಭಗವತ್ಪಾದರ ಚರಣರವಿಂದಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಚರಣತರಗಳಲ್ಲಿ ಶರಣಾಗುತ್ತಾ ಸದ್ಗುರುಗಳು ಮಹಾಮಹೋಪಾಧ್ಯಾಯ ವೇದಾಂತ ವಾರಿದ್ಯುಗಳೂ ಆದ ಡಾಕ್ಟರ್ ಕೆ ಜಿ ಸುಬ್ರಾ ಶರ್ಮಾರ ಪದತರಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳು ಬರೆದಿರತಕ್ಕಂತಹ ಸಿದ್ಧಿ ಎನ್ನತಕ್ಕಂತಹ ಕೃತಿ ಅದನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಇವತ್ತು ಮೂರನೆಯ ಅಧ್ಯಾಯ ಸೌಖ್ಯದ ದಾರಿಯಲ್ಲಿ ಕವಲುಗಳು ಅಂತೇಳಿ ಸಂಘಾತ್ ಸಂಜಾತೆ ಕಾಮ ಕಾಮತ್ ಕ್ರೋಧೋಭಿಜಾಯತೆ ಕ್ರೋಧಾತ್ವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಅಂತೇಳಿ ಗೀತೆಯಲ್ಲಿ ಗೀತಾಚಾರ್ಯ ಹೇಳಿದ್ದಾನೆ ಗೀತಾಚಾರ್ಯನಿಂದ ಭಗವಂತನಾದಂತಹ ಶ್ರೀಕೃಷ್ಣ ಜಗದ್ಗುರು ಉಪದೇಶ ಮಾಡ್ತಾನೆ ಆರನೇ ಅಧ್ಯಾಯದಲ್ಲಿ ಅರವತ್ತ ಮೂರನೇ ಶ್ಲೋಕ ಇದು ಸಂಘಾತ್ ಸಂಜಾಯತೆ ಕಾಮ ವಿಷಯಗಳಲ್ಲಿ ಆಸಕ್ತಿ ನೀಡುವುದರಿಂದ ವಿಷಯಗಳ ಸಂಘದಿಂದ ಅವುಗಳಲ್ಲಿ ಆಸೆ ಉಂಟಾಗ್ತದೆ ಕಾಮಾತ್ ಕ್ರೋಧ ಅಭಿಜಾಯತೆ ಈ ಆಸೆಯಿಂದಾಗಿ ಅದನ್ನು ಪಡ್ಕೊಳ್ಳಿಕ್ಕೆ ಅಡೆತಡೆಗಳು ಉಂಟಾದಾಗ ಕೋಪ ಕ್ರೋಧ ಸಿಟ್ಟು ಉಂಟಾಗ್ತದೆ ಅಡ್ಡಿ ಬಂದಾಗ ಆ ಕಾಮಗಳನ್ನು ಪಡ್ಕೊಳ್ಳಿಕ್ಕೆ ಅಡ್ಡಿ ಏನಾದರೂ ಬಂದಾಗ ಕ್ರೋಧ ಕೋಪ ಉಂಟಾಗ್ತದೆ ಕ್ರೋಧ ಅದ್ಭವತಿ ಸಿಟ್ಟಿನಿಂದ ಭ್ರಾಂತಿ ಉಂಟಾಗ್ತದೆ ಸಮೂಹ ಕೋಪದ ಕಣ್ಣಿಗೆ ಏನು ಕಾಣಿಸೋದಿಲ್ಲ ಅಂತೇಳಿ ಸಿಟ್ಟು ಬಂದಾಗ ನಮಗೆ ಏನು ಮಾಡ್ತಾಯಿದ್ದೇವೆ ಅಂತೇಳಿ ಗೊತ್ತಾಗೋದಿಲ್ಲ ಸಮೂಹಾತ್ ಸ್ಮೃತಿ ವಿಭ್ರಮ ಆ ಭ್ರಾಂತಿಯಿಂದ ಪರಮಾರ್ಥದ ನೆನಪೇ ತಪ್ಪಿ ಹೋಗುವುದು ಇದರಿಂದಾಗಿ ಏನಾಗ್ತದೆ ಮಾಡಬಾರದನ್ನು ಮಾಡಿ ಹೋಗ್ತದೆ ಪರಮಾರ್ಥವೇನು ಯಥಾರ್ಥವೇನು ಪರಮಾತ್ಮ ಆತ್ಮ ಬ್ರಹ್ಮ ಇದರ ಬಗ್ಗೆಗೇ ಅಲ್ಲ ನಮ್ಮ ನಿಜ ಸ್ವರೂಪದ ಮರೆವಾಗ್ತದೆ ಅಂಥೇಳಿ ಇದರ ಅರ್ಥ ಮುಮುಕ್ಷುಗಳು ನಡೀತಿರುವಂಥದು ಸೌಖ್ಯದ ಹೆದ್ದಾರಿ ಮೋಕ್ಷ ಆಕಾಂಕ್ಷಿಗಳು ಯಾರಿದ್ದಾರೆ ಮೋಕ್ಷವನ್ನು ಬಯಸ್ತಕ್ಕಂಥವ್ರು ಅವರು ನಡೀತಾ ಇರತಕ್ಕಂಥದು ಸೌಖ್ಯದ ಹೆದ್ದಾರಿ ಅದು ಹೈವೇ ಸೌಖ್ಯಕ್ಕೆ ಸೌಖ್ಯದ ಹೆದ್ದಾರಿ ಅದು ಸೌಖ್ಯದ ಕಡೆಗೆ ಹೋಗತಕ್ಕಂತಹ ಹೆದ್ದಾರಿ ದೊಡ್ಡ ದಾರಿ ಹಿಡಿದಾದ ದಾರಿ ಹೈವೇ ವಿಷಯಗಳು ಇದೇ ದಾರಿಯಲ್ಲಿ ನಡೆಯುತ್ತಿರುವಾದರೂ ಅವರು ಅಲ್ಲಲ್ಲಿ ಕವಲೊಡೆಯುವ ಸೀಳು ದಾರಿಗಳಿಗೆ ಹೋಗಿ ಕಲ್ಲು ಮುಳ್ಳುಗಳನ್ನು ತುಳಿದು ದುಃಖಪಡುತ್ತಾ ಮುಂದುವಾಣದ ಎಲ್ಲೆಲ್ಲಿಯೂ ಸುತ್ತಾಡುತ್ತಿದ್ದಾರೆ ಇದೇ ದಾರಿಯಲ್ಲಿ ಎಲ್ಲರೂ ಹೋಗ್ತಾ ಇದ್ದರು ಅಲ್ಲಿ ಏನಾಗ್ತದೆ ಈಗ ಜಾತ್ರೆಗೆ ಹೋಗುವಾಗ ಸಂತೆಯಲ್ಲಿ ಬಾಕಿ ಆದಾಗೆ ದೇವಸ್ಥಾನ ನಿಜವಾಗಿ ಗುರಿ ಆದರೆ ಸಂತೆಯಲ್ಲಿ ಬಾಕಿ ಆಗಿಬಿಡ್ತಾರೆ ಅದೇ ರೀತಿಯಲ್ಲಿ ಈ ಹೈವೇಯಲ್ಲಿ ಹೋಗುವಾಗ ಮೋಕ್ಷದ ದಾರಿಯಲ್ಲಿ ಎಲ್ಲರೂ ಕೂಡ ಅದರಲ್ಲಿ ಅನೇಕ ಕವಲುಗಳಿದೆ ಆ ಸೀಳು ದಾರಿಗಳಲ್ಲಿ ಹೋಗಿ ನೋಡ್ತಾರೆ ಇದು ಎಲ್ಲಿಗೆ ಹೋಗ್ತದೆ ಏನಿದೆ ಅಲ್ಲಿ ಆಶ್ಚರ್ಯ ಅಂಥೇಳಿ ಕುತೂಹಲ ಹೋಗಿ ಅಲ್ಲಿ ಕಲ್ಲು ಮುಳ್ಳುಗಳನ್ನು ತೊಡ್ದು ದುಃಖ ಪಡುತ್ತೆ ಆ ಕಂಗ್ ಮುಂದೆ ದಾರಿ ತಪ್ಪಿ ಸುತ್ತಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಅಂತೇಳಿ ಎಲ್ಲರೂ ಸೇರಬೇಕಾದದ್ದೇನೋ ಒಂದೇ ಸ್ಥಳವೇ ಅಂದರೆ ಎಲ್ರಿಗೂ ಬೇಕಾದ್ದು ಸೌಖ್ಯವೇ ಸುಖವೇ ಬೇಕಾದ್ದು ಅದೇ ದಾರಿಯಲ್ಲಿ ಮುನ್ನಡೀತಾ ಇದ್ದಾರೆ ಆದರೆ ಅಲ್ಲಲ್ಲಿ ಕವಲುಗಳಿದೆ ಅಲ್ಲಿ ದಾರಿ ತಪ್ಪಿ ಬಿಡ್ತಾರೆ ಹೆದ್ದಾರಿಯಲ್ಲಿ ಬಿಟ್ಟು ಇನ್ನೊಂದು ದಾರಿಯಲ್ಲಿ ಇದು ಶಾರ್ಟ್ ಕಟ್ ಅಂತ ಯಾರೋ ಅವರಿಗೆ ಹೇಳ್ತಾರೆ ಅಥವಾ ಅವರೇ ಸ್ವತಃ ಆಲೋಚನೆ ಮಾಡ್ತಾರೆ ಇದು ಸ್ವಲ್ಪ ಹತ್ತಿರ ಆಗ್ತದೆ ಅಂತ ಹೈವೇಯಲ್ಲಿ ಸುತ್ತಾಗ್ತದೆ ಇಲ್ಲಿ ಹೋದರೂ ಬೇಗ ತಲುಪ್ತದೆ ಅಂತೇಳಿ ಹಾಗೆ ಶಾರ್ಟ್ಕಟ್ ಇಲ್ಲ ಯಾವುದಕ್ಕೆ ಸುಖಕ್ಕೆ ಶಾಶ್ವತ ಸುಖಕ್ಕೆ ಎಲ್ಲರೂ ಸೇರಬೇಕಾದದ್ದೇನು ಒಂದೇ ಸ್ಥಳವೇ ಆದರೆ ಮುಕ್ಷುಗಳಿಗೆ ಅದಕ್ಕೆ ಬೇಕಾದ ಸರಿಯಾದ ಮಾರ್ಗವು ಯಾವಾಗಲೂ ನೆನಪಿನಲ್ಲಿ ಇರ್ತದೆ ಇವರು ಎಂದಿಗೂ ಹೆದ್ದಾರಿಯನ್ನು ಬಿಟ್ಟು ಸೀಳು ಹಾದಿಗೆ ಹೆಜ್ಜೆ ಹಿಡಿಯುವುದಿಲ್ಲ ಆದ್ದರಿಂದ ಇವರಿಗೆ ದಾರಿ ತಪ್ಪುವ ಸಂಭವವೇ ಇರುವುದಿಲ್ಲ ಅಂದರೆ ಅದಕ್ಕೊಂದು ಸುಭಾಷಿತ ಹೇಳ್ತಾರೆ ದಾರಿ ಬಿಡುವುದಿಲ್ಲ ಅಂತೇಳಿ ಹೇಳುವಾಗ ನೆನಪಾಗ್ತದ್ದು ನಿಂದಂತು ನೀತಿ ನಿಪುಣ ಯದಿ ವಾ ಸ್ತೂವಂತು ಲಕ್ಷ್ಮೀಸಮಾವೇಶ ಗ್ಚತು ವಥೇಷ್ಟಂ ಅದ್ಯವ ಮರಣಮಸ್ತು ಯುಗಾಂತರವಾ ನ್ಯಾಯಾತ್ ಪಥ ಪ್ರವಚಲಂತಿ ಪದಂ ನ ಧೀರ ಅಂತೇಳಿ ಅಂದರೆ ನಿಂದಿಸಲಿ ಕೋವಿದರು ಪೊಗಳಲಿ ಇಂದಿರೇವು ಬಂದಿರಲಿ ಪೋಗಲಿ ಇಂದು ಸಾಯದೆ ಇರಲಿ ಸಾಯಲಿ ಸತ್ಯಪಥವಿರಲಿ ಎಂದು ಬದುಕುವ ಧೀರ ಮನುಜರು ಮಂದಗಮನೆಯ ಮರುಳು ಮಾತಿಗೆ ಬಂಧಿಯಾಗದೇಹರು ವಂದಿಪೆ ನಾಮಹಾತ್ಮರಿಗೆ ಹ್ಞೂ ನಿಂದಿಸಲಿ ಕೋವಿದರು ನಿಂದಂತೂ ನೀತಿ ನಿಪುಣ ಜ್ಞಾನಿಗಳು ಅಲ್ ಅಂತೇಳಿ ಅನಿಸ್ಕೊಂಡವರು ನಿಂದಿಸಲಿ ಬೇಕಿದ್ರೆ ಯದಿವಾಸ್ತುವಂತು ಅಥವಾ ಹೊಗಳಲ್ಲಿ ದೂರಲಿ ಹೊಗಳಲ್ಲಿ ತಗೊಳ್ಳಲಿ ಏನಬೇಕಿದ್ರೆ ಮಾಡಲಿ ಲಕ್ಷ್ಮೀ ಸಮಾವೇಶದು ಗ್ಚತುವಾ ಯಥೇಷ್ಟಂ ಇಂದ್ರಿಯು ಬಂದಿರಲಿ ಹೋಗಲಿ ಲಕ್ಷ್ಮಿಯು ಬರಲಿ ಹೋಗಲಿ ಅಂದರೆ ಸಂಪತ್ತು ಬರಲಿ ಹೋಗಲಿ ಯಥೇಷ್ಟು ಅದರ ಇಷ್ಟದಂತೆ ಅವಳಿ ಇಷ್ಟದಂತೆ ಮರಣಮಸ್ತು ಯುಗಾಂತರೇವಾ ಮರಣಂ ಅಸ್ತು ಅದ್ಯವ ಇವತ್ತೇ ಇಂದು ಸಾಯಲಿ ಸಾಯದೇ ಇರಲಿ ಆದರೆ ಸತ್ಯಪಥವಿರಲಿ ಯುಗಾಂತರದಲ್ಲೇ ಮರಣವಾಗಲಿ ಇವತ್ತೇ ಮರಣವಾಗಲಿ ಆದರೆ ನ್ಯಾಯಾತ್ ಪಥ ಪ್ರವಿಚಲಂತಿ ಪದಂ ನ ಧೀರ ಧೀರರಾದವರು ಹ್ಞೂ ಧೈರ್ಯಶಾಲೆಗಳು ನ್ಯಾಯದ ಮಾರ್ಗವನ್ನು ಬಿಟ್ಟು ಆಚೆ ಈಚೆ ಹೋಗುತ್ತಿಲ್ಲ ಏನೇ ಆದರೂ ಕೂಡ ಆಕಾಶವೇ ಬೀಳಲಿ ಭೂಮಿ ಬಾಯಿ ತೆರೆಯಲಿ ಆಕಾಶವೇ ಕಳಚ ಬೀಳಲಿ ಆದರೂ ಕೂಡ ಅಂದರೆ ಈ ರೀತಿಯಾಗಿ ಎಂದು ಬದುಕುವ ಧೀರ ಮನುಜರು ಮಂದಗಮನೆಯ ಮರಳು ಮಾತಿಗೆ ಅಂದರೆ ಯಾವುದೇ ಮರಳು ಮಾತು ಅಂದರೆ ಮಾಯಾ ಮೋಹಕ್ಕೆ ಸಿಲುಕದೇ ಹೆಣ್ಣು ಹೊನ್ನು ಮನ್ ಮಣ್ಣು ಯಾವುದೇ ಮಾಯೆಗೆ ಸಿಲುಕದೆಯೇ ಬಂಧಿ ಆಗದೆ ಇಹರು ವಂದಿಪೇನು ಆ ಮಹಾತ್ಮರಿಗೆ ಅಂಥವ್ರು ನಿಜವಾಗಿಯೂ ಮಹಾತ್ಮರು ಅಂತಹ ಮಹಾತ್ಮರಿಗೆ ಅದಕ್ಕೆ ಬಂಧಿಯಾಗದೆ ಅದಕ್ಕೆ ಅದರಲ್ಲಿ ಆ ಮಾತುಗಳಿಗೆ ಆಮಿಷಗಳಿಗೆ ಬಲಿಯಾಗದೇ ಇರತಕ್ಕಂಥ ಮಹಾತ್ಮರಿಗೆ ವಂದಿಸುತ್ತೇನೆ ಅಂತೇಳಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಹೀಗೆ ಇಲ್ಲಿ ಮುಮುಕ್ಷುಗಳು ಆ ದಾರಿ ತಪ್ಪುವುದಿಲ್ಲ ಅಂತೇಳಿ ಅದನ್ನು ಹೇಳ್ತಾ ಇದ್ದಾರೆ ವಿಷಯಗಳನ್ನು ದಾರಿ ತಪ್ಪಿಸಿ ಕೊರಕಲಿಗೆ ಒಯ್ಯುವ ಸೀಳುದಾರಿಗಳು ಯಾವುವು ಅವು ಮುಖ್ಯವಾಗಿ ಆರು ಕಡೆಗೆ ಒಡೆದುಕೊಂಡಿರ್ತವೆ ಅಂತ ಶ್ರೀ ಶ್ರೀ ಸತ್ಯನಾರ ಸ್ವಾಮೀಜಿಗಳು ಅಪ್ಪಣೆ ಕೊಡ್ತಾರೆ ಅವುಗಳನ್ನು ಕಂಡರೆ ಮೂಢರಿಗೆ ಬಲು ಅಕ್ಕರೆ ಅವುಗಳ ಹೆಸರು ಏನು ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅರಿಷಡ್ವರ್ಗ ಅಂತ ಹೇಳ್ತಾರೆ ಆರು ಶತ್ರುಗಳು ಅವೇ ಕವಲು ದಾರಿಗಳು ಅಂತೇಳಿವೆ ಇವುಗಳಲ್ಲಿ ಒಂದೊಂದು ಕೂಡ ಸಾವಿರಾರು ಸೀಳುಗಳಾಗಿರ್ತವೆ ಅದರಲ್ಲಿ ಒಳಗಡೆ ಪುನಃ ಕಾಮಗಳಲ್ಲಿ ಅನೇಕ ಕಾಮಗಳಿರ್ತವೆ ಕ್ರೋಧಗಳಲ್ಲಿ ಬೇರೆ ಬೇರೆ ವಿಧದ್ದು ಇರ್ತದೆ ಲೋಭದಲ್ಲಿ ಬಹಳ ವಿಧದ್ದಿರ್ತದೆ ಹಾಗೆ ಮೋಹದಲ್ಲಿ ಮದದಲ್ಲಿ ಮಾಸ್ಸಾರಿದಳು ಕೂಡ ಈ ದಾರಿಯನ್ನು ಹಿಡಿದವರಿಗೆ ತಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂಬುದಾಗಲಿ ಎಲ್ಲಿಂದ ಬಂದಿರುವೆ ಎಂಬುದಾಗಿ ಮರೆತು ಹೋಗಿರ್ತದೆ ತಿಳಿಯುವುದೇ ಇಲ್ಲ ಅವರಿಗೆ ಯಾರಾದರೂ ಅಯ್ಯೋ ದಾರಿ ತಪ್ಪಿದ್ದಿರಲ್ಲ ಅಂತ ನೆನಪಿ ನೆನಪು ಮಾಡಿಕೊಟ್ರೆ ಈ ದಾರಿ ಹೋಗೋರಿಗೆ ಕೆಂಡದಂಥ ಸಿಟ್ಟು ಇದ್ದದ್ದನ್ನು ಇದ್ದಾಗ ಹೇಳಿದರೆ ಹ್ಞೂ ಕಂಡದಂತಹ ಸಿಟ್ಟು ಅಂತ ಹೇಳಿದ್ದಾರೆ ಚಕ್ರ ಭೀಮನ ಕೋಟೆಯಂತೆ ಒಂದರೊಳಗೊಂದು ಒಂದರೊಳಕ್ಕೆ ಮತ್ತೊಂದು ನುಗ್ಗಿರುವ ಕಾಮಾದಿಗಳೆಂಬ ಈ ಸಿಳು ಹಾದಿಗಳಲ್ಲಿ ನಡೆಯುವ ಜನರು ಲೆಕ್ಕವಿಲ್ಲದಷ್ಟು ಅದರಿಂದ ಅವರುಗಳು ನಡೆದು ನಡೆದು ಸವಿದಿರುವ ಇವು ಕ್ರಮವಾದ ದಾರಿಗಳೇ ಸರಿಯಾದ ದಾರಿಗಳೇ ಎಂಬ ಭ್ರಾಂತಿಯನ್ನು ಉಂಟು ಮಾಡುತ್ತಾ ಇರ್ತೇವೆ ಯಾಕಂದರೆ ಅನೇಕ ಜನ ಇದರಲ್ಲಿ ಹೋಗಿರ್ತಾರೆ ಅನಂತ ಜನ ಹಾಗಾಗಿ ಇದು ಸವಿದು ಹೋಗಿರ್ತದೆ ಚೆನ್ನಾಗಿ ಹಾಗಾಗಿ ಇದೇ ಇರ್ಬೋದಾ ಅಂತೇಳಿ ಕೆಲವು ಕಡೆ ನಾವು ನೋಡಿರ್ಬೋದು ಮೇನ್ ಹೈವೇಯಲ್ಲಿ ಸೈಡಲ್ಲಿ ಇನ್ನೊಂದು ರೋಡು ಈ ಹೈವೇಗಿಂತ ಚೆನ್ನಾಗಿರುತ್ತೆ ಕೆಲವು ಕಡೆ ಹ್ಞೂ ಸ್ವಲ್ಪ ಅಗಲವಾಗಿಯೂ ಆಮೇಲೆ ರೋಡ್ ತುಂಬ ಚೆಂದ ಕಾಣುತ್ತದೆ ಇದಕ್ಕಿಂತ ಇದರಲ್ಲಿ ಹೊಂಡ ಬೀದಿ ಇರ್ತದೆ ಹಾಗೆ ಕೆಲವು ಕಡೆ ದಾರಿ ತಪ್ಪುವಂತಹ ಸಂದರ್ಭ ಇರ್ತದೆ ನಾವು ಇದು ಅದ ಅಂತೇಳಿ ಸಂದೇಹ ಬಿಡಬೇಕು ಹೈವೇಯಲ್ಲಿ ಆ ರೀತಿ ಆಗಿರ್ತದೆ ಇದು ಅನೇಕ ಜನರು ಅನಂತ ಜನರು ಇದರಲ್ಲಿ ಹೋಗಿ ಈ ಕಾಮಾದಿ ಮಾರ್ಗಗಳಲ್ಲಿ ಚೆನ್ನಾಗಿ ಸವಿದಿರ್ತದೆ ಅದು ಇದು ಕೂಡ ಸರಿಯಾದ ದಾರಿಗಳೇ ಇದುವೇ ಸರಿಯಾದ ದಾರಿ ಎನ್ನುವ ಭ್ರಾಂತಿಯನ್ನು ಉಂಟು ಮಾಡುವಂತೆ ಇರ್ತದೆ ಅದು ಕಾಮಾದಿಗಳ ದಾರಿಯಲ್ಲಿ ನಡೆಯುತ್ತಿರುವವರಿಗೆ ಒಂದು ದೊಡ್ಡ ಹುಚ್ಚು ಹಿಡಿದಿರ್ತದೆ ಅದೇನೆಂದರೆ ಈ ಜಗತ್ತಿನಲ್ಲಿರುವವರೆಲ್ಲರಿಗೂ ಆಗುವಷ್ಟು ಭೋಗ ಸಾಮಗ್ರಿ ಇಲ್ಲವೆಂತು ಎಂತಲೂ ಆದ್ದರಿಂದ ಆದಷ್ಟು ಉಪಾಯದಿಂದ ಆದಷ್ಟು ಬೇಗನೆ ಆದಷ್ಟು ಹೆಚ್ಚಿನ ಸಂಖ್ಯೆಯ ಸುಖ ಸಾಮಗ್ರಿಗಳನ್ನು ಒದಗಿಸಿಕೊಳ್ಳುವವರು ಜಾಣರು ಎಂತಲೂ ಅವರೆಲ್ಲರ ಅಭಿಪ್ರಾಯ ಇರ್ತದೆ ಎಲ್ಲರಿಗೂ ಬೇಕಷ್ಟು ಜಗತ್ತಿನಲ್ಲಿ ಹಾಗಾಗಿ ನಾನು ಆದಷ್ಟು ಹೆಚ್ಚು ಸಂಪಾದನೆ ಮಾಡಿಬಿಡ್ತೇನೆ ಭೋಗ ಸಾಮಗ್ರಿಗಳನ್ನು ಅಂತೇಳಿ ಆದಷ್ಟು ಬೇಗ ಅವರಿಗೆಲ್ಲ ಮತ್ತು ಅವರು ತಗೊಂಡ್ರೆ ನನಗೆ ಸಿಗ್ಲಿಕ್ಕಿಲ್ಲ ಅಂಥೇಳಿ ಅದ ಕಾರಣ ನಾನೇ ಜಾಣ ಆ ರೀತಿ ಮಾಡಿದರೆ ಜಾಣ ಅಂಥೇಳಿ ದೊಡ್ಡದೊಂದು ಸಮಾರಾಧನೆ ಬಳಿಕ ಜನರು ಉಂಡು ತೃಪ್ತಿಯಾಗಿ ಚೆಲ್ಲಿರುವ ಭಕ್ಷ್ಯ ಭೋಜ್ಯಾದಿಗಳ ಶೇಷವನ್ನು ಎಂಜಲ ಎಲೆಗಳನ್ನು ಗುಂಡಿಗೆ ಹಾಕಿರ್ತಾರಲ್ವೇ ಆಗ ನಾಯಿಗಳು ಮೂರು ನಾಲ್ಕು ಅಲ್ಲಿಗೆ ಬಂದು ಸೇರ್ತವೆ ತಿಂದರೂ ಒಂದೊಂದಕ್ಕೂ ಹೊಟ್ಟೆ ಹೊಡೆಯುವಷ್ಟಾಗಿ ಇನ್ನೂ ಎಷ್ಟೋ ಮಿಗುವಷ್ಟು ಆಹಾರ ಗುಂಡಿಯಲ್ಲಿ ಬಿದ್ದಿರ್ತದೆ ಆದರೂ ಆ ಮೂಢ ಪ್ರಾಣಿಗಳು ಒಂದರ ಮೇಲೊಂದು ಬೀಳುತ್ತಲೂ ಬಗಳುತ್ತಲೂ ಕಚ್ಚಾಡುತ್ತಲೂ ಇಲ್ಲದ ಗದ್ದಲವನ್ನು ಎಬ್ಬಿಸ್ತಾ ಇರ್ತವೆ ಅವುಗಳಲ್ಲಿ ಒಂದೆರಡು ಬಲವಾದ ನಾಯಿಗಳು ತಮಗೆ ಆಗುವಷ್ಟು ತಿಂದ ಮೇಲೂ ಆಹಾರವನ್ನು ಮತ್ತೊಂದು ಇವು ಮುಟ್ಟದಂತೆ ಗೊರ್ ಗೊರ್ರ್ ಅಂತ ಹೇಳಿ ಅಡ್ಡಗಟ್ಟಿಕೊಂಡು ಕಷ್ಟವಾಗಿರುವ ಸಾಮಾನ್ಯ ದಿನಗಳಲ್ಲಿ ಇವು ಒಂದು ಸೇರಿಕೊಂಡು ಚಿಣ್ಣಾಟವಾಡುತ್ತಲೋ ಒಂದಕ್ಕೊಂದು ನೆಕ್ಕುವುದು ಒಂದನ್ನು ನೆಕ್ಕುವುದು ರೀತಿಯಿಂದ ಪರಸ್ಪರ ಸಹಾನುಭೂತಿಯನ್ನು ತೋರಿಸುತ್ತಲೋ ತೆಪ್ಪಾಗಿರ್ತವೆ ಅಲ್ಪ ಸ್ವಲ್ಪ ಆಹಾರ ಸಿಕ್ಕರೆ ಹೇಗೋ ಹೊಟ್ಟೆಯನ್ನು ಹೊರಿದುಕೊಂಡು ಗದ್ದಲು ಇಲ್ಲದೆ ಕಾಲ ಹಾಕ್ತವೆ ಆಹಾರ ಚೆನ್ನಾಗಿ ಸಿಕ್ಕಿತೋ ಇಲ್ಲವೋ ಎಲ್ಲಿಯೂ ಇಲ್ಲದಿದ್ದ ಹೊರಾಟ ಪ್ರಾರಂಭ ಆಗ್ತದೆ ಆಹಾರ ಬೇಗ ತೀರಿ ಭೀತಿ ಎಲ್ಲ ಅಂಟಿಕೊಳ್ಳುತ್ತದೆ ಇದರಂತೆಯೇ ಲೋಕದಲ್ಲಿರುವ ಕಾಮಾದಿಗಳಿಗೆಲ್ಲ ವಿಷಯ ಸಾಮಗ್ರಿ ಹೆಚ್ಚಾಗಿರುವುದೇ ಮೂಲ ಅಂತೇಳಿ ತಿಳಿಯಬೇಕು ವಿಷಯ ಸಾಮಗ್ರಿ ಇಲ್ಲದಿದ್ದರೆ ಕಾಮ ಹೇಗೆ ಈಗ ಒಂದು ಸುಂದರವಾದ ಹೂವನ್ನು ಕಂಡ್ರೆ ಆ ಹೂ ಬೇಕು ಅಂತೇಳಿ ಆಗ್ತದೆ ಅಲ್ಲಿ ಸುಂದರ ಸೌಂದರ್ಯ ಅಥವಾ ಆ ಭೋಗಸ್ಥೆ ಯಾವುದೂ ಇಲ್ಲದೇ ಇದ್ದಲ್ಲಿ ಅದು ಹೇಗೆ ಕಾಮ ಬರಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಕಾಮಾದಿಗಳಿಗೆಲ್ಲ ವಿಷಯ ಸಾಮಗ್ರಿ ಹೆಚ್ಚಾಗಿರುವುದೇ ಮೂಲ ಅಂತೇಳಿ ತಿಳಿಯಬೇಕು ಅಂತೇಳಿ ಬಹಳ ಚೆನ್ನಾಗಿ ಧಾರ್ಮಿಕವಾಗಿ ಹೇಳ್ತಾರೆ ಮಾದಟ್ಟು ಆಗುವಂತೆ ಸ್ವಾಮೀಜಿಯವರು ಪರಮಾರ್ಥ ಸತ್ಯವನ್ನು ಈಗ ಮರುಬೂಮೇಲೆ ಕೂತವನಿಗೆ ಅಲ್ಲಿ ಮರುಬುಮೇಲೆ ಇಲ್ಲದಿರುವುದರ ಬಗ್ಗೆ ಅದರ ಸ್ಮರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಏನು ಕಣ್ಣಿಗೆ ತೋರ್ತದೆ ಇಂದ್ರಿಯಗಳಿಗೆ ಯಾವುದು ಸಿಗ್ತದೆ ಅದೇ ಬೇಕು ಆಗೋದು ಇಲ್ಲದೇ ಇರುವುದು ಆಗ್ಬೋದು ಆದರೆ ಅದನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಇರುವಂಥದ್ದಕ್ಕೆ ಹಾತೊರೆಯುವುದು ಜಾಸ್ತಿ ಇರುವಂಥದ್ದಾಗಂದರೆ ನಮ್ಮ ಇಂದ್ರಿಯ ಗೋಚರವಾದ ವಿಷಯಗಳಿಗೆ ಇಂದ್ರಿಯ ಗೋಚರವಲ್ಲದ್ದು ಪರಮಾತ್ಮ ಆತ್ಮ ಅದನ್ನು ತಿಳಿಲಿಕ್ಕೆ ಯಾರಾದರೂ ಹಾತೊರಿತಾರ ಬಹಳ ಕಡಿಮೆ ಮಂದಿ ಗೋಚರವಾದ ಯಾವುದಿದೆ ಅದನ್ನು ಪಡೀಲಿಕ್ಕೆ ಹಾತೊರಿಯುತ್ತಾರೆ ಹಾಗಾಗಿ ಅದು ನಮ್ಮ ಎದುರು ಇರುವ ಕಾರಣ ನಮಗೆ ಯಾವಾಗ ಅವಕಾಶ ಸಿಕ್ಕಿದಾಗ ನಮ್ಮ ಸಂದರ್ಭ ಅವಕಾಶಗಳು ಸಿಕ್ಕಿದಾಗ ಆವಾಗ ನಮಗೆ ಅದು ಬೇಕು ಅಂತಾಗುವಂಥದ್ದು ಎದುರು ಕಾಣುವ ಕಾರಣ ಯಾವುದೇ ಆಗಲಿ ಹಾಗಾಗಿ ಈ ವಸುಂಧರಿಯಲ್ಲಿ ಯಾವುದೊಂದಕ್ಕೂ ಕಡಿಮೆ ಇಲ್ಲ ಪ್ರತಿಯೊಂದು ಪದಾರ್ಥವು ನಮಗೆ ಆಗಬೇಕಾದಷ್ಟು ಇದ್ದೇ ಇದೆ ಆದರೂ ವಿಷಯಿಗಳು ಅಂದರೆ ವಿಷಯ ಸುಖವನ್ನು ಬಯಸ್ತಕ್ಕಂಥವ್ರು ಸುಖ ಸಾಮಗ್ರಿಯು ಲೋಕದಲ್ಲಿ ಕಡಿಮೆ ತಾವು ತಮಗೆ ಬೇಕಾದಷ್ಟನ್ನು ಕುಡಿ ಹಾಕಿಕೊಳ್ಳದಿದ್ದರೆ ಯಾರಾದರೂ ಅದನ್ನು ಹಾರಿಸಿ ಬಿಡೋರು ಅಂತೇಳಿ ತಪ್ಪಾಗಿ ತಿಳ್ಕೊಂಡು ಸಲ್ಲದ ಹೆಣಗಾಟವನ್ನು ಮಹಿಮೇಲೆ ಕೊಡಿಕೊಂಡು ಕೆಡವಿಗೊಂಡಿರ್ತಾರೆ ಅದಕ್ಕಾಗಿ ಶತ ಪ್ರಯತ್ನ ಮಾಡ್ತಾ ಇರ್ತಾರೆ ಹ್ಞೂ ಉಸಿರು ಕಟ್ಟಿ ಪ್ರಯತ್ನ ಮಾಡ್ತಾಯಿರ್ತಾರೆ ಹಗಲಿರುಳು ಅದಕ್ಕಾಗಿ ಶ್ರಮಿಸ್ತಾ ಇರ್ತಾರೆ ಯಾಕೆ ಬೇರೆಯವರಿಗೆ ಅದು ಸಿಕ್ಕಾಗ ನಮಗೆ ಸಿಗಬೇಕು ಅಂತೇಳಿ ಯಾಕಂದರೆ ಬೇಕಾದಷ್ಟಿಲ್ಲ ಜಗತ್ತಿನಲ್ಲಿ ಅಂಥೇಳಿ ಈಗಿನ ಕಾಲದಲ್ಲಿ ವಿಷಯ ಸಂಪತ್ತನ್ನು ಮಿತಿಮೀರಿ ಜೋಡಿಸಿಟ್ಟುಕೊಂಡಿರುವ ಜನಾಂಗಗಳನ್ನು ನೋಡಿದರೆ ಇದು ಹೆಚ್ಚು ವ್ಯಕ್ತವಾಗುತ್ತದೆ ಕಾಣ್ತದೆ ಪಶ್ಚಿಮ ದೇಶದ ಜನಗಳು ನಾಗರಿಕರಲ್ಲೆಲ್ಲ ಅಗ್ರಗಣ್ಯ ಎನಿಸಿಕೊಂಡಿರುವವರು ಭೌತಿಕ ಶಾಸ್ತ್ರದ ಮರ್ಮಗಳಲ್ಲಿ ಅನೇಕವನ್ನು ಅವರು ಭೇದಿಸಿದ್ದಾರೆ ಪೂರ್ವ ರಾಜ್ಯಗಳನ್ನು ನಾನಾ ರೀತಿಗಳಲ್ಲಿ ತಮ್ಮ ವಶಕ್ಕೆ ಬರಮಾಡಿಕೊಂಡಿದ್ದಾರೆ ಜನರು ಸುಖ ಸಾಮಗ್ರಿಗಳನ್ನು ಹೇಳಿಕೊಳ್ಳುವ ಅತ್ಯುತ್ತಮ ವಿಷಯ ಸಂಪತ್ತುಗಳು ಇವರ ಅಧೀನವಾಗಿವೆ ಭೂಮಿಯಲ್ಲಿ ಆಳವಾಗಿ ಗಣಿಗಳನ್ನಾಗಿದು ಅಗೆದು ಬೆಲೆಯುಳ್ಳ ಲೋಹಗಳನ್ನು ಕೈಮಶ ಮಾಡಿಕೊಂಡಿದ್ದಾರೆ ಸಮುದ್ರಗಳ ಮೇಲೂ ಒಳಗುವ ಚಿತ್ರವಿಚಿತ್ರಗತಿಗಳ ನೌಕೆಗಳನ್ನು ನಡೆಯುತ್ತಿರುವವರು ಬೆಟ್ಟಗಳನ್ನು ಪರ್ವತಗಳನ್ನು ಕಾ ಧೈರ್ಯದಿಂದ ಶೋಧನೆ ಮಾಡಿ ಬ ಕಾಂತಾರ ಕಾಡು ಬಗೆ ತರು ಗುಲ್ಮ ಲತಾದಿಗಳಿಂದ ಮರ ಪೊದೆ ಬಳ್ಳಿಗಳಿಂದ ತಮಗೆ ಬೇಕಾದ ಸಾಮಗ್ರಿಗಳನ್ನು ಕೂಡಿ ಆಕಾಶದ ನಿರಂಕುಶವಾಗಿ ನಡೆಯುತ್ತಿರುವ ವಿಮಾನಗಳನ್ನು ಕಂಡುಹಿಡಿದುಕೊಂಡಿದ್ದಾರೆ ಕಲಾ ಕೌಶಲ್ಯದಿಂದ ಬಗೆ ಆಹಾರ ಪಾನ ವಸ್ತ್ರ ಗೃಹ ಯಾನ ವಿಹಾರೋದ್ಯಾನ ಮುಂತಾದವುಗಳನ್ನು ಬೇಕು ಬೇಕಾದಂತೆ ಕಲ್ಪಿಸಿಕೊಂಡಿದ್ದಾರೆ ತಮ್ಮ ದೇಶದಲ್ಲಿ ಯಾರಿಗೂ ಯಾವುದಕ್ಕೂ ಕೊರತೆ ಆಗದಷ್ಟನ್ನು ಸಂಪಾದಿಸಿಕೊಂಡಿದ್ದಾರೆ ಐದೈದು ವರ್ಷಕ್ಕೆ ಬೇಕಾದಷ್ಟು ಪೆಟ್ರೋಲ್ ಅಂತ ಸಂಪಾದಿಸಿಕೊಂಡು ಇಟ್ಟುಕೊಂಡಿದ್ದಾರೆ ಆದರೂ ಪಶ್ಚಿಮ ದೇಶದಲ್ಲಿರುವಷ್ಟು ಬಲವಾದ ಕಾಮಕ್ರೋಧಗಳ ಭೀತಿಯು ಜಗತ್ತಿನಲ್ಲಿ ಮತ್ತೆಲ್ಲಿದೆ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಘೋರವೆನಿಸಿದ ಒಂದು ಯುದ್ಧವನ್ನು ಪಾಶ್ಚಾತ್ಯರು ನಾಲ್ಕು ವರ್ಷಗಳವರೆಗೆ ನಡೆಸಿ ಕೋಟಿಗಟ್ಟಲೆ ಸ್ವರ್ಣ ನಾಣ್ಯಗಳನ್ನು ಖರ್ಚು ಮಾಡಿ ಕೊನೆಗೆ ಹೇಗೋ ಅದನ್ನು ನಿಲ್ಲಿಸಿಕೊಂಡು ಎಂದು ಹಿಗ್ಗುತ್ತಿರಲು ಅದಾದ ಇಪ್ಪತ್ತು ವರ್ಷಗಳಿಗೆ ಸರಿಯಾಗಿ ಮತ್ತೊಂದು ಬೆಳಂಬೂತ ಯುದ್ಧವು ತಲೆ ಯುರೋಪ್ ಖಂಡವನ್ನೆಲ್ಲ ರುದ್ರಭೂಮಿಯಾಗಿ ಮಾಡಿದ್ದಲ್ಲದೆ ಇಡೀ ಭೂಮಂಡಲವನ್ನೇ ತನ್ನ ತಾಂಡವು ರಂಗಸ್ಥಳವಾಗಿ ಮಾಡಿಕೊಂಡು ಬಿಟ್ಟಿರ್ತದೆ ಈಗ ಹಣಗಾರರಿಗೂ ಕೂಲಿಗಾರಿಗೂ ಪ್ರಜಾಸತ್ತಾತ್ಮಕ ರಾಜ್ಯವಾದಿಗಳಿಗೂ ನಿರಂಕುಶ ಸ್ವತಂತ್ರಾಧಿಕಾರಿಗಳ ಕಡೆಯವರಿಗೂ ಸಮತಾವಾದಿಗಳಿಗೂ ತಾರತಮ್ಯವಾದಿಗಳಿಗೂ ರಾಜ್ಯ ಭಾರದವರಿಗೂ ಪ್ರಜಾವರ್ಗದವರಿಗೂ ವ್ಯಾಪಾರಿಗಳಿಗೂ ಕೈ ಕೆಲಸದವರಿಗೂ ವಿದ್ಯಾವಂತರಿಗೂ ಜನಸಾಮಾನ್ಯಕ್ಕೂ ಎಲ್ಲ ಹೀಗೆ ಹೀಗೆ ಎಲ್ಲ ಪರಸ್ಪರವಾಗಿ ಪೈಪೋಟಿಯು ಮೇರೆ ಬರೆದು ದ್ವೇಷಾಸೂಯಗಳು ಈಗ ಹಣ್ಣು ಬಿಟ್ಟು ಜೈವಿಕಾಸ್ತ್ರದಲ್ಲಿ ತೊಡಗಿದ್ದಾರೆ ಸೂಕ್ಷ್ಮಜೀವಿಗಳು ಅಸ್ತ್ರಗಳಾಗಿ ಮಾರ್ಪಟ್ಟಿವೆ ರೋಗಾಣುಗಳು ಕಣ್ಣಿಗೆ ಕಾಣದೇ ಹಣವು ನೀರಿನಂತೆ ಹರಿದು ಹೋಗುತ್ತಿದೆ ಈಗಲೂ ಹಲವು ರಾಷ್ಟ್ರಗಳಲ್ಲಿ ಹಡಗುಗಳು ಜಹಜುಗಳು ಕಡಲಿನಡಿಯಲ್ಲಿ ಸೇರುತ್ತಿವೆ ವಿಮಾನಗಳು ಜನರನ್ನು ಕೊಂದು ತಾವು ನಾಶವಾಗ್ತಾಯಿವೆ ಎಲ್ಲೆಲ್ಲಿ ನೋಡಿದರೂ ಅಪಘಾತಗಳು ಎಲ್ಲೆಲ್ಲಿ ನೋಡಿದರೂ ದುಃಖ ದಾರಿದ್ರ್ಯಗಳು ಎಲ್ಲೆಲ್ಲಿ ನೋಡಿದರೂ ಪ್ರಜಾಕ್ಷೋಭೆ ಕ್ಷಾಮಡಾಮರಗಳು ಕೊರೋನಾ ಭೀತಿ ಈಗ ಕಾಣಿಸ್ತಾ ಇದೆ ಎಲ್ಲ ಕಡೆ ಪಶ್ಚಿಮ ದೇಶದವರು ಎಲ್ಲ ಸುಖ ಸಾಮಗ್ರಿಯನ್ನು ದೋಚಿಕೊಂಡಿರುವ ದೋ ದೋಚಿಕೊಂಡಿರುವಂಥೇಳಿ ಮಿಕ್ಕವರು ಅದಕ್ಕಾಗಿ ಹೋರಾಡುತ್ತಿಲ್ವೆ ಅಂದರೆ ನಿಜ ಅವರಲ್ಲಿಯೂ ಮೊದಲಿಗಿಂತ ವಿಷಯ ಸಂಪತ್ತು ಹೆಚ್ಚಾಗಿದೆ ದುಡ್ಡು ಕಡಿಮೆ ಆಯಿತೆಂದು ಕೆಲವರಿನವರು ದುಡ್ಡಿಗೆ ಬೆಲೆ ಕಮ್ಮಿ ಆಯಿತೆಂದು ಮತ್ತು ಕೆಲವರು ಇವೆರಡಕ್ಕೂ ಭೋಗ ಸಾಮಗ್ರಿಗಳು ಹೆಚ್ಚಿರುವುದೇ ಕಾರಣ ವಿಷಯಗಳ ಸಂಖ್ಯೆ ಹೆಚ್ಚಾಗುತ್ತಾ ಬಂದ ಹಾಗೆಲ್ಲ ಪಶ್ಚಿಮ ದೇಶದವರಂತೆ ಮಿಕ್ಕವರಿಗೂ ವಿಷಯದ ತಹತಹವು ಅಂದರೆ ಆತುರ ವಿಷಯದ ಆಸೆ ಕಾಮನೆ ಹೆಚ್ಚಾಗುತ್ತಾ ಬಂದಿದೆ ಅವರು ವಿಷಯ ಭೋಗವೆಂಬ ಉಪ್ಪು ನೀರನ್ನು ಕುಡಿದು ನೀರಡಿಕೆಯನ್ನು ಹೆಚ್ಚಿಸಿಕೊಂಡಿರ್ತಾರೆ ಉಪ್ಪು ನಿರಿದುಕ್ರೆ ಮತ್ತಷ್ಟು ಬೇಕು ಅಂತಾಗ್ತದೆ ಏನು ಬಹಿರಿಕೆ ಜಾಸ್ತಿ ಆಗ್ತದೆ ಹೊರತು ಪ್ರಯೋಜನ ಏನಾಗುದಿಲ್ಲ ಹಾಗೆಯೇ ಕಾಮನೆಯು ಕಾಮನೆಯಿಂದಲೇ ಪರಿಪೂರ್ಣವಾಗುವುದಿಲ್ಲ ಅನುಭವಿಸುವುದರಿಂದ ಅಂಥೇಳಿ ಯಯಾತಿಯ ಪ್ರಕರಣದಲ್ಲಿ ಬರ್ತದೆ ಮಹಾಭಾರತದಲ್ಲಿ ಕೂಡ ನ ಜಾತು ಕಾಮಹ ಕಾಮಾನ ಉಪಭೋಗೇನ ಶಾಮ್ಯತಿ ಅಂತೇಳಿ ಅಂದರೆ ಕಾಮವು ಅದನ್ನ ಅನುಭವಿಸುವುದರಿಂದ ಅದು ಶಾಮನ ಹೊಂದುವುದಿಲ್ಲ ಅಂಥೇಳಿ ಯಯಾತಿಯ ಅನುಭವ ಯಯಾತಿಗೆ ಆಯುಷ ಮುಗಿದಾಗ ಅವನ ಮಕ್ಕಳು ಮಗನಾದ ಪುರೂರವ ಆಯುಷ್ಯವನ್ನು ಪುನಃ ಕೊಡ್ತಾನೆ ಅವನ ಬಯಕೆಯಂತೆ ತಂದೆಯ ಕೋರಿಕೆಯಂತೆ ಇನ್ನಷ್ಟು ಅವನಿಗೆ ಭೋಗಿಸಬೇಕು ಅಂತ ಇರ್ತದೆ ಶರೀರ ಸುಖವನ್ನು ವೈಶ ವಿಷಯ ಸುಖವನ್ನು ಆದರೆ ಅದನ್ನು ಪಡೆದು ಅನುಭವಿಸಿಯೂ ಕೂಡ ಅವನ ಆಯುಷ ಮಗನ ಆಯುಷ್ಯವನ್ನು ಪಡ್ಕೊಂಡು ತಾನು ಅನುಭವಿಸಿದ ಆದರೂ ಕೊನೆಗೆ ಅವನತಾನೆ ನ ಜಾತು ಕಾಮಹ ಕಾಮನಾ ಉಪಭೋಗೇನ ಶಾಮ್ಯತಿ ಅಂದರೆ ಒಬ್ಬ ಈ ಕಾಮನೆಯನ್ನು ಅಂದರೆ ಆಸೆಗಳನ್ನು ಅನುಭವಿಸಿ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅದು ಇನ್ನಷ್ಟು ಬೇಕು ಅಂತ ಆಗ್ತದೆ ಹೇಗೆ ಉರಿಯುತ್ತಿರೋ ಬೆಂಕಿಗೆ ತುಪ್ಪವನ್ನು ಸುರಿದ ಹಾಗೆ ಮೊದಲೇ ಬೆಂಕಿ ಉರಿತಾಯಿದೆ ಕಾಮನೆ ಉರಿತಾಯಿವೆ ಅದಕ್ಕೆ ತುಪ್ಪು ಹಾಕಿದರೆ ಏನಾಗ್ತದೆ ಆರಿಸಲಿಕ್ಕೆ ಅಂತ ತುಪ್ಪು ಹಾಕೋದು ನೀರು ಹಾಕಿದರೆ ಹರಿ ಹೋಗ್ತದೆ ತುಪ್ಪ ಹಾಕಿದರೆ ಮತ್ತಷ್ಟು ಉರಿಯುತ್ತದೆ ಅದೇ ರೀತಿ ಕಾಮನಿಗಳು ಅದಕ್ಕೆ ಇನ್ನಷ್ಟು ನಾವು ಬೆಂಬಲವನ್ನು ಕೊಟ್ಟರೆ ಇನ್ನಷ್ಟು ಅನುಭವಿಸ್ತಾ ಹೋದರೆ ಅನುಭವಿಸಿದ ನಂತರ ಬೇಡ ಅಂತ ಜೀವಿಸಿ ಬರ್ಬೋದು ಅಂತ ಅಂದ್ಕೊಂಡ್ರೆ ಅದು ಸರಿಯಲ್ಲ ತಪ್ಪದು ಇನ್ನಷ್ಟು ಬೇಕು ಅಂತಲೇ ಆಗುವಂಥದ್ದು ಅದಕ್ಕೆ ನೀರು ಇರಿದ್ರೆ ಮಾತ್ರ ಅದು ಹಾರಿ ಹೋಗ್ತದೆ ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಸಂಚರಿಸಿದರೆ ಮಾತ್ರ ಅದು ಸಾಕು ಬೇಡ ಅಂತ ಕಾಣ್ತದೆ ಹೊರತು ಅದನ್ನೇ ಉಪಯೋಗ ಮಾಡ್ತಾ ಇದ್ರೆ ಉಪಯೋಗಿಸ್ತಾ ಇದ್ರೆ ಮತ್ತಷ್ಟು ಬೇಕು ಅಂತ ನ ಜಾತು ಕಾಮಹ ಕಾಮಾನ ಉಪಭೋಗೇನ ಶಾಮ್ಯತೆಯಂತೆ ಹಾಗೆಯೇ ಇಲ್ಲಿ ಉಪ್ಪು ನೀರನ್ನು ಕುಡಿದ ಹಾಗೆ ಅದು ನೀರಡಿಕೆಗೆ ಬಾಯಾರಿಕೆ ಆಗುವಾಗ ಉಪ್ಪು ಕುಡಿದ್ರೆ ಏನಾಗ್ತದೆ ಮತ್ತು ನೀರು ಅಂತ ಆದರೆ ಬಾಯಾರಿಕೆ ಕಡಿಮೆ ಆಗೋದಿಲ್ಲ ಇನ್ನೂ ಹೆಚ್ಚಾಗ್ತದೆ ಅವರಿಗೆ ವಿಷಯ ಅಮಲು ತಲೆಗೇರಿ ಅಧಿಕಾರದ ಆಶೆ ರಾಷ್ಟ್ರದ ಆಶೆ ಸಂಪತ್ತಿನ ಆಶೆ ಇವೆಲ್ಲವೂ ಹೆಚ್ಚುತ್ತಾಯಿತು ಅವರಿಗೂ ವಿಷಯ ಸಂಗ್ರಹದ ಹುಚ್ಚು ಹಿಡಿದು ಬಿಟ್ಟಿದೆ ಉಳಿದವರಿಗೂ ಕೂಡ ಪಶ್ಚಿಮ ದೇಶಗಳಿಗೆ ಮಾತ್ರ ಅಲ್ಲ ಮದ್ಯವನ್ನು ಕುಡಿದ ಇಬ್ಬರು ಹುಡುಗರು ಎಲೋ ಕೂಗಬೇಡ ಮಾವನು ಇದ್ದಾನು ಅಂಥೇಳಿ ಕೂಗುತ್ತಾ ಕೂಗುತ್ತಾ ಅಮಲು ಪೂರ ಏರಲಾಗಿ ಕೂಗಬೇಡ ಕೂಗಬೇಡ ಅಂತ ಒಬ್ಬ ಹಾಕ್ತಾ ಇದ್ದಾರೆ ಗಟ್ಟಿಯಾಗಿ ಕಿರಿಚಿಕೊಂಡು ಮಾವನನ್ನೇ ಬಿಸಿಬಿಟ್ರಂತೆ ಹ್ಞೂ ಅಂದರೆ ಹೇಳೋದು ಕೂಗಬೇಡ ಅಂತ ಒಬ್ಬ ಅವರಂತೆ ಪೂರ್ವ ದೇಶದವರು ಪಶ್ಚಿಮ ದೇಶದವರು ಎಂಬ ಯಾವ ಹಿಂಗಡವೂ ಇಲ್ಲದೆ ಎಲ್ಲರಿಗೂ ವಿಷಯದ ಆಸೆಯು ಹಿಡಿಯದಷ್ಟೇ ಆಗಿದೆ ಅವರು ಭೋಗದ ಮದ್ಯದ ಅಮಲಿನಿಂದ ಬೀದಿ ಕಂಡ ಕಂಡ ಮನೆಗೆ ಬೆಂಕಿ ಹಾಕ್ತಾ ಇದ್ದಾರೆ ಕಂಡ ಕಂಡ ಪದಾರ್ಥಗಳನ್ನು ಸೂರ್ಯ ಮಾಡ್ತಾ ಇದ್ದಾರೆ ಕಂಡ ಕಂಡವರನ್ನು ಭೂಮಂಡಲವನ್ನು ನರಕವಾಗಿ ಮಾರ್ಪಡಿಸ್ತಾ ಇದ್ದಾರೆ ಎಂದು ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ವಿಷಯಗಳಲ್ಲಿ ಮನಸ್ಸಿಡುತ್ತಲೂ ಮೊದಲು ಅವುಗಳಲ್ಲಿ ರಾಗ ಅವು ತನಗೆ ಬೇಕೆನಿಸ್ತದೆ ಒಂದು ವಿಷಯದ ಬಗ್ಗೆ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಮೊದಲು ಅವುಗಳಲ್ಲಿ ರಾಗ ಉಂಟಾಗ್ತದೆ ಅವು ತನಗೆ ಬೇಕು ಅಂತೇಳಿ ಅನ್ನಿಸ್ತದೆ ಅವು ಸಿಕ್ಕದಿದ್ದರೆ ಸಿಟ್ಟು ಬರ್ತದೆ ಸಿಕ್ಕಿದರೆ ಅವು ತನಗೊಬ್ಬನಿಗೆ ಆಗಬೇಕೆಂದು ಮತ್ತೊಬ್ಬರಿಗೆ ಸಿಕ್ಕ ಕೂಡದೆಂದು ದುರಾಶೆ ಉಂಟಾಗ್ತದೆ ಆಮೇಲೆ ಈ ವಿಷಯಗಳೇ ಸುಖಕ್ಕೆ ತವರು ಮನೆಯಾದ ಅಮೂಲ್ಯ ವಸ್ತುಗಳೆಂಬ ಭ್ರಾಂತಿ ಉಂಟಾಗ್ತದೆ ಈ ವಿಷಯಗಳೇ ಸುಖಕ್ಕೆ ತವರುಮನೆ ಆಗಿರತಕ್ಕಂಥ ಅಮೂಲ್ಯ ವಸ್ತುಗಳು ಎನ್ನುತಕ್ಕಂಥ ಭ್ರಾಂತಿ ಈ ಭ್ರಮೆಯಿಂದ ಇಂಥ ವಸ್ತುಗಳು ತನ್ನಲ್ಲಿ ಇರುವುದರಿಂದ ನನಗೇನು ಕಡಿಮೆ ಇದು ಮತ್ತೊಬ್ಬರಲ್ಲಿ ಇಲ್ಲವೇ ಇಲ್ಲ ಅವರು ನನಗೆ ಸರಿ ಎಂಬ ಮದ ಏರ್ತದೆ ಈ ದುರ್ಬುದ್ಧಿ ಇರುವವನ ಕಣ್ಣಿಗೆ ಎಲ್ಲಿಯಾದರೂ ಮತ್ತೊಬ್ಬನಲ್ಲಿ ಅದೇ ವಸ್ತು ಇದೆ ತೋರಿತೋ ಇಲ್ಲವೋ ಕೂಡಲೇ ಮಾತ್ಸರ್ಯ ಅವನ ಮೇಲೆ ಕರ್ಬುತ ಕ ಕರ್ಬುವಿಕೆ ಅದು ಉಂಟಾಗ್ತದೆ ಮತ್ಸ ಹೀಗೆ ಒಂದು ತಪ್ಪುದಾರಿಯನ್ನು ಹೇಳಿದರೆ ಸರಿ ಮತ್ತೊಂದಕ್ಕೆ ಅದು ತಾನೇ ಒಯ್ದು ಬಿಡುತ್ತದೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬ ಯಾರು ತಪ್ಪುದಾರಿಗಳ ಚಕ್ರಕ್ಕೆ ಹರಿಷಡ್ವರ್ಗ ಅಂತೇಳಿ ಹೆಸರು ಸಂಸಾರ ಅಂಥೇಳಿ ಅದಕ್ಕೆ ಹೆಸರು ವಿಷಯಿಗಳು ಈ ಚಕ್ರದಲ್ಲಿಯೇ ತೊಡಲ್ತಾ ಇರ್ತಾರೆ ಹುಟ್ಟಿದೇನು ಬೆಳೆದೇನು ಕೃಷವಾದೆನು ಸೊರಗಿದೆನು ಸಾಯುವೆನು ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಅಸ್ಥಿ ಅಸ್ಥಿ ಅನ್ನೋದನ್ನು ಮಾತು ಬಿಡ್ತಾರೆ ಬಾಕಿ ಈ ಐದು ಆರು ವಿಕಾರಗಳು ಇರತಕ್ಕಂಥದ್ದು ಆರಲ್ಲಿ ಒಂದು ಅಸ್ಥಿ ಇದ್ದೇನೆ ಅಂತೇಳಿ ಹೇಳ್ತಕ್ಕಂಥದ್ದು ಅದು ನಿಜವಾಗಿ ಸತ್ಯ ಆತ್ಮ ಆದರೆ ಹುಟ್ಟುವಂಥದ್ದು ಬೆಳೆಯುವಂಥದ್ದು ಕೃಷವಾಗುವಂಥದ್ದು ಸೊರಗುವಂಥದ್ದು ಸಾಯುವಂಥದ್ದು ಇದು ನಿಜವಾಗಿ ಅಲ್ಲ ಅದು ಶರೀರ ಆತ್ಮವಲ್ಲ ಎಂದು ಅವರು ಒಂದ ಒಂದಾಗುತ್ತಲ ಒಂದು ಕಲ್ಪನೆಯನ್ನು ಮಾಡಿಕೊಡುತ್ತಾ ಇದಕ್ಕೆ ಈ ವಿಷಯ ಸಾಮಗ್ರಿಯೇ ಕಾರಣ ಈ ಸಾಮಗ್ರಿ ಸಿಕ್ಕುವುದಕ್ಕೆ ಇಂಥವ್ರು ನೆರವಾದರು ಇಂಥವ್ರು ಇದಕ್ಕೆ ಬಂದರು ಎಂದು ಕೊಡ್ತಾ ರಾಗದ್ವೇಷಗಳಿಂದ ಹಿಗ್ಗುತ್ತಾ ಕುಗ್ಗುತ್ತಾ ಸಂಕಟ ಇರ್ತಾರೆ ಸಿಕ್ಕಿದಾಗ ಹಿಗ್ಗುತ್ತಾ ಸಿಗದೇ ಇದ್ದಾಗ ಅಥವಾ ಹೋದಾಗ ಇರ್ತಾರೆ ಆದರೂ ಮುಮುಕ್ಷುಗಳು ಮಾತ್ರ ಹೊರಟಿರುವ ಹೆದ್ದಾರಿಯನ್ನು ಬಿಟ್ಟು ಒಂದಿಷ್ಟೂ ಅತ್ಯುತ್ತ ಹೆಜ್ಜೆಯನ್ನು ಇಲ್ಲ ಅವರು ತಮ್ಮ ದಾರಿಯನ್ನು ಶಾಸ್ತ್ರ ಸಹಾಯದಿಂದ ಆರಿಸಿಕೊಂಡಿದ್ದಾರೆ ಶಾಸ್ತ್ರ ಮತ್ತು ಆಚಾರ್ಯರು ಗುರುಗಳು ಇವು ಇವರ ಸಹಾಯದಿಂದ ಈ ಒಂದು ಮೋಕ್ಷುಗಳ ದಾರಿ ಆಯ್ಕೆಯಾಗಿರ್ತದೆ ಅವರ ಗುರಿಯು ಪರಮಸುಖದಲ್ಲಿಯೇ ಕೇಂದ್ರೀಕೃತವಾಗಿರ್ತದೆ ಏನೇ ಮಾಡಲಿ ಅವರು ಅವರ ಗುರಿಯಲ್ಲಿರ್ತದೆ ಪರಮಸುಖವಾದಂಥ ಮೋಕ್ಷದಲ್ಲಿ ಇರ್ತದೆ ಯಾಕೆಂದರೆ ಅದೂ ಶಾಶ್ವತವಾದ ಸುಖ ಉಳಿದವುಗಳೆಲ್ಲ ಕೇವಲ ವ್ಯಾವಹಾರಿಕ ಅನಿತ್ಯ ಯಾವಾಗ ಇಲ್ಲದ ಆಗ್ತದೆ ಹೇಳಲಿಕ್ಕಾಗುದಿಲ್ಲ ಆ ಸುಖ ಸ್ವರೂಪವು ಎಂದೆಂದಿಗೂ ಮಾರ್ಪಡದೆ ಹಿಗ್ಗದೆ ಕುಗ್ಗದೆ ಅನಂತವಾಗಿ ಅಪರಿಮಿತವಾಗಿದೆ ಅದೇ ಮೋಕ್ಷ ಅದನ್ನು ಸಚ್ಚಿದಾನಂದವೆಂದು ಶಾಸ್ತ್ರಗಳಲ್ಲಿ ಕರೆದಿದೆ ಸತ್ ಚಿತ್ ಆನಂದ ಸ್ವರೂಪವಾದದ್ದು ಯಾವಾಗಲೂ ಇರುವಂಥದ್ದೇ ಸತ್ ಜ್ಞಾನಸ್ವರೂಪವಾದದ್ದು ಚಿತ್ ಆನಂದ ಸ್ವರೂಪವಾದದ್ದು ಆನಂದ ಸತ್ ಚಿತ್ ಆನಂದ ಆದ್ದರಿಂದ ಸಾಧಕರು ತಾವು ಯಾವ ದಾರಿಯಲ್ಲಿ ನಡೆಯುತ್ತಿದ್ದೇವೆ ಎಂಬುದರ ಅರಿವನ್ನು ಸಂಪಾದಿಸಿಕೊಂಡು ಕವಲು ದಾರಿಗಳನ್ನು ತ್ಯಜಿಸಿ ಹೆದ್ದಾರಿಯ ಕಡೆಗೆ ಲಕ್ಷ್ಯವನ್ನು ಇಟ್ಟುಕೊಳ್ಳಬೇಕು ನ್ಯಾಯಾತ್ ಪ್ರವಿಚಲಂತಿ ಪಥಂ ನ ಧೀರಾಹ ಸೌಖ್ಯದ ಹೆದ್ದಾರಿಯ ಗುರುತುಗಳು ಏನೆಂಬುದನ್ನು ಇನ್ನು ಮುಂದೆ ವಿಚಾರ ಮಾಡೋಣ ಅಂತ ಸ್ವಾಮೀಜಿಯವರು ಹೇಳ್ತಾರೆ ಅಂದರೆ ಈ ಸೌಖ್ಯದ ಹೆದ್ದಾರಿ ನಾನು ಸೌಖ್ಯದ ಹೆದ್ದಾರಿಯಲ್ಲಿದ್ದೇನೋ ಅಥವಾ ಅಸೌಖ್ಯದ ಹೆದ್ದಾರಿಯಲ್ಲಿದ್ದೇನೋ ಅಂತೇಳಿ ಹೇಗೆ ನಾವು ತಿಳ್ಕೊಳ್ಳೋದು ಅದಕ್ಕೆ ಗುರುತುಗಳೇನು ಸೌಖ್ಯದ ಹೆದ್ದಾರಿಯ ಚಿಹ್ನೆಗಳೇನು ಯಾವುದು ಸು ಸುಖದ ಹೆದ್ದಾರಿ ಹಾಂ ಅಂದರೆ ಯಾವುದು ಈಗ ನಾವು ಒಂದು ಊರಿಗೆ ಹೋಗಬೇಕಿದ್ರೆ ಆ ಊರಿಗೆ ಹೋಗುವ ಮಾರ್ಗದ ಲಕ್ಷಣಗಳೇನು ಆ ಮಾರ್ಗದ ಬದಿಯಲ್ಲಿ ಏನೇನು ಕಾಣಿಸಿದ ಹೋಗುವಾಗ ಹಾಂ ಗುರುತುಗಳು ಏನು ಅಂತೇಳಿ ನಾವು ತಿಳ್ಕೊಳ್ತೇವೋ ಅದೇ ರೀತಿಯಲ್ಲಿ ಒಂದು ದೇವಸ್ಥಾನ ಇರ್ತದೆ ಒಂದು ಚರ್ಚ ಇರ್ಬೋದು ಒಂದು ಶಾಲೆ ಇರ್ತದೆ ಇಂಥ ಶಾಲೆ ಅದರ ಬದಿಯಲ್ಲಿ ಹೋದರೆ ಇಷ್ಟನೇ ಇದರಲ್ಲಿ ಇಂಥ ಪ್ಲ ಪ್ರದೇಶ ಒಂದು ನಾವು ಹೋಗಬೇಕಾದ ಗುರಿ ಇರ್ತದೆ ಅಂತ ನಾವು ಗುರುತು ಇಟ್ಟುಕೊಂಡಿರ್ತೇವೆ ಹೋಗುವಾಗ ಇಷ್ಟು ಈ ರೀತಿ ಟರ್ನ್ ಎಡಬದಿಗೆ ತಿರುಗಬೇಕು ಬಲ ಬದಿಗೆ ತಿರುಗಬೇಕು ಯಾವುದೊಂದು ಗುರುತುಗಳು ಮರ ಇರ್ತದೆ ಅಥವಾ ಯಾವುದೊಂದು ಕಟ್ಟಡ ಇರ್ತದೆ ಒಂದು ನದಿ ಹರಿಯುವಂಥದ್ದು ಇರ್ತದೆ ಒಂದು ಸೇತುವೆ ಸಿಗ್ತದೆ ಒಂದು ಆ ರೀತಿ ಗುರುತುಗಳು ಇರ್ತವಲ್ಲ ಅಂಥ ಗುರುತುಗಳು ಈ ಮೋಕ್ಷದ ಹೆದ್ದಾರಿಗೆ ಸೌಖ್ಯದ ಹೆದ್ದಾರಿಗೆ ಏನು ಗುರುತು ನಾವು ಸೌಖ್ಯದ ಹೆದ್ದಾರಿಯಲ್ಲಿ ಇದ್ದೇವೋ ಇಲ್ಲವೋ ಅಂತೇಳಿ ಹೇಗೆ ಗುರ್ತುಹಚ್ಚಬೋದು ಇದರ ಬಗ್ಗೆ ಸ್ವಾಮೀಜಿಯವರು ಹೇಳ್ತಾರೆ ಸೌಖ್ಯದ ಹೆದ್ದಾರಿ ಅಂಥೇಳಿ ಅದು ಮುಂದಿನ ಅಧ್ಯಾಯ ನಾಲ್ಕನೇ ಅಧ್ಯಾಯ ಅದು ಅದನ್ನು ನಾವು ನಾಳೆ ದಿವಸ ನೋಡೋಣ ಹರೇ ಶ್ರೀ ಶಂಕರ ಶ್ರೀ ಸಚ್ಚಿದಾನಂದ ಅರ್ಪಿತ ವಸ್ತು ಲೋಕಕ್ಷೇಮೋ ವಸ್ತು ಅಸ್ತು ಲೋಕಭೀತಿವರಣೋಸ್ತ ಸಮ